ಮಾಯವಾಯಿತು ಅವರು ಬಹು ಸುಲಭರು ಸರಳ ಸ್ವಭಾವದವರು ಭಯಂಕರವಾದದ್ದು ಅವರಲ್ಲಿ ಯಾವುದು ಇರಲಿಲ್ಲ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರ ಸುಮಾರಿನಲ್ಲಿ ಅವರು ವಿದ್ಯಾ ಇಲಾಖೆಯ ಪಠ್ಯ ಸಮಿತಿಯ ಅಧ್ಯಕ್ಷರಾಗಿದ್ದರು ನನ್ನನ್ನು ಸರಕಾರವು ಆ ಸಮಿತಿಯಲ್ಲಿ ಸೇರಿಸಿತ್ತು ಆದ್ದರಿಂದ ನನಗಾದ ಲಾಭ ಕೆಲ ಪ್ರಮುಖ ಸಾಹಿತಿಗಳ ವ್ಯಕ್ತಿ ಪರಿಚಯ ಸೋಸಲೆ ಅಯ್ಯಶಾಸ್ತ್ರಿಗಳು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 ಮೂಲಗು ಧ್ವನಿಯಲ್ಲಿ ಒಂದೆರಡು ಪಂಕ್ತಿ ಓದುವರು ಹೀಗೆ ಎರಡು ಮೂರು ಓದಿದಂತೆ ಮಾಡಿದ ಮೇಲೆ ಇದೇ ಪಾ ಇದೆ ಶ್ರಮ ಪಾಪಾ ಪಾಪಾ ಎನ್ನುವರು ಅಲ್ಲಿಗೆ ಶಿಫಾರಸುಗಾರರ ಉತ್ಸಾಹ ಕೊಂಚ ತಣ್ಣಗಾಗುವುದು ಆಮೇಲೆ ಗ್ರಂಥ ವಿಮರ್ಶನಾ ಕಾರ್ಯ ಸಮಿತಿಯ ನಿರ್ಣಯ ರಾ ನರಸಿಂಹಾಚಾರ್ಯರು ಯಾರಲ್ಲಿಯೂ ಒರಟುತನ ತೋರುತ್ತಿರಲಿಲ್ಲ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 ಚಾಮರಾಜ ಚಾಮರಾಜಪೇಟೆಗೆ ಹಗಲೊಂದು ಸಾರಿ ಸಂಜೆ ಒಂದು ಸಾರಿ ಬಂದು ಹೋಗುತ್ತಿದ್ದದನ್ನು ನೋಡಿ ಪರಿಷತ್ತಿನ ಕಾರ್ಯಕರ್ತರಿಗೂ ತುಂಬ ಸಂಭ್ರಮ ಒಂದು ದಿನ ಬೆಳಿಗ್ಗೆ ಅವರು ನನ್ನನ್ನು ಕರೆದು ಕೇಳಿದರು ಏನಪ್ಪ ನಾನು ಬಹು ವರ್ಷಗಳಿಂದ ಇಂಡಿಯನ್ ಆಂಟಿ ಪತ್ರಿಕೆಯನ್ನು ಬೈಂಡು ಮಾಡಿಸಿಟ್ಟುಕೊಂಡಿದ್ದೇನೆ ಅದನ್ನು ಪರಿಷತ್ತಿಗೆ ಕೊಡೋಣವೆನಿಸಿದೆ ಅದರಿಂದ ನಿಮಗೆ ಉಪಯೋಗ ಉಂಟೆ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 ರ ನರಸಿಂಹಾಚಾರ್ಯರ ಮೇಲೆ ಆಕ್ಷೇಪ ಹೊರಿಸುವುದು ಯುಕ್ತವೆನಿಸಲಿಲ್ಲ ನಾವು ಮೂರು ನಾಲ್ಕು ಮಂದಿ ಸ್ನೇಹಿತರು ಒಂದು ಉಪಾಯ ಹೂಡಿದೆವು ಒಂದು ದಿನ ಮಧ್ಯಾಹ್ನ ವೆಂಕಟನಾರಾಯಣಪ್ಪನವರು ನಂಗಪುರಂ ವೆಂಕಟೇಶಿಂಗಾರ್ಯರು ಟಿ ಎಸ್ ವೆಂಕಣ್ಣಯ್ಯ ನಾನು ಈ ನಾಲ್ವರು ನ್ಯೂ ಪಬ್ಲಿಕ್ ಆಫೀಸಸ್ ಹೊಸ ಅಠಾರ ಕಚೇರಿಗೆ ಹೋಗಿ ಅಲ್ಲಿ ಆರ್ಕಿಯಾಲಜಿ ಶಾಸನದ ಇಲಾಖೆಯ ಕೊಠಡಿಯ ಮುಂದೆ ನಿಂತು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 ನಾನು ಒಬ್ಬ ಸ್ನೇಹಿತರ ಮೂಲಕ ಈ ಸೂಚನೆಯನ್ನು ಅಯ್ಯರವರಿಗೆ ತಿಳಿಸಿದೆ ಅವರು ಅದರಂತೆ ಹಾಡಿದರು ಅತ್ಯಂತ ಮನೋಹರವಾಗಿತ್ತು ನರಸಿಂಹಾಚಾರ್ಯರು ಆನಂದ ಪರಶ್ ಪರವಶರಾದರು ಅವರು ನನಗೆ ಹೇಳಿದ ಒಂದು ಕತೆ ಇದು ಅವರು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಬೋಧಕರಾಗಿದ್ದರಂತೆ ಆಗ ದರ್ಬಾರ್ ಬಕ್ಷಿ ಅಂಬಿಲ್ ನರಸಿಂಹಂಗಾರ್ಯರ ಮನೆಯಲ್ಲಿ ಒಂದು ಪ್ರಕರಣ ನಡೆಯಿತು ಮಹಾರಾಜರ ಸಮ್ಮುಖದಲ್ಲಿ ಹಾಡಬೇಕೆಂದು ಬರುವ ವಿದ್ವಾಂಸರನ್ನು ಪರೀಕ್ಷಾರ್ಥವಾಗಿ ತಾವು ಕೇಳಿ ಸನ್ನಿದಾನಕ್ಕೆ ಶಿಫಾರಸು ಮಾಡುವುದು ಭಕ್ಷ್ಯ ಕೆಲಸವಾಗಿತ್ತು ಅದರಂತೆ ಒಂದು ದಿನ ಗವಾಯಿ ಬರ್ಕತ್ತುಲ್ಲಾ ಖಾನ್ ರವರ ಸಿತಾರ್ ಅಥವಾ ಸಾರಂಗಿ ವಾದ್ಯದ ಕಚೇರಿ ಅಂಬಿಲ್ ನರಸಿಂಹಯಂಗಾರ್ಯರ ಮನೆಯಲ್ಲಿ ಏರ್ಪಾಟಾಗಿತ್ತು ಆ ನರಸಿಂಹಾಚಾರ್ಯರಿಗೆ ಅದಕ್ಕಾಗಿ ಆಹ್ವಾನ ಬಂದಿತ್ತು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 ಎಲ್ಲಾ ಈ ಹೊತ್ತು ಬೇಕಾಗುತ್ತದೆ ಇದು ಆತನ ಉಪಕರಣ ಕೆಲವು ನಿಮಿಷಗಳ ತರುವಾಯ ಸಂಗೀತ ಪ್ರಾರಂಭವಾಯಿತು ಗವಾಯಿ ಸಾಹೇಬರು ತಮಸಿತ ಸೀತಾಸಾರಂಗಿ ವಾದ್ಯವನ್ನು ಆಲೇಪಿನ ಲೇಪಿನ ಸುರಳಿಯ ಮೇಲೆ ನಿಲ್ಲಿಸಿಕೊಂಡು ನುಡಿಸಲಾರಂಭಿಸಿದರು ಹಾಗೆ ನುಡಿಸುವ ವಿಧಾನದಲ್ಲಿ ಅವರು ಮೇಲೆ ಕೇಳುತ್ತಲೋ ಕೂಡುತ್ತಲೋ ವಾದ್ಯದ ಮೆಟ್ಟಿಲುಗಳ ಮೇಲೆ ಬೆರಳಾಳಿಸುತ್ತಿದ್ದರು ಮೇಲುಮೇಲಿನ ಮೆಟ್ಟಲಿಗೆ ಹೋದಂತೆಲ್ಲ ಹೇಳುತ್ತಲೂ ಮೆಟ್ಟಲಿ ಇಳಿದಂತೆಲ್ಲ ಕೂಡುತ್ತಲೂ ಮೀಸೆ ಮೀಸೆವರೆಸಿಕೊಳ್ಳುತ್ತಲೂ ಇದ್ದರು ಈ ಸಾರಿ ಅಂಬಿಲ್ ನಸಿಂಹ ಇಂಗಾರ್ಯರು ಮತ್ತೆ ಮುಖ ಕೆಂಪೇರಿದವರಾಗಿ ಕಣ್ಣುಗಳನ್ನು ಕೆಂಪೆಗೆ ಮಾಡಿಕೊಂಡು ತಮಿಳಿನಲ್ಲಿ ಕೂಗಿದರು ಇದೆಲ್ಲಾ ಪೋಕರಿತನ ರಾಜರ ಆಸ್ಥಾನದ ಮರ್ಯಾದೆ ಗೊತ್ತಿಲ್ಲ ನರಸಿಂಹಾಚಾರ್ಯರು ಸಮಾಧಾನ ಹೇಳಿದರು ತಾವು ಕೋಪ ಮಾಡಬಾರದು ಈ ವಾದ್ಯ ನುಡಿಸುವುದೇ ಹಾಗೆ ಆತ ಮಹಾವಿದ್ವಾಂಸ ಕೆಳಗೆ ಲೇಪ ಲೇಪೀರುವುದರಿಂದ ಅದು ಸ್ಪಂದನಗಳನ್ನು ಹಿರುತ್ತದೆ ಸ್ವರಗಳು ಶುದ್ಧ ಪಟ್ಟು ನಮಗೆ ಇಂಪು ದೊರೆಯುತ್ತದೆ ಅದೇ ಇದರ ರೀತಿ ಭಕ್ಷಿಯವರು ಅಪ್ಪಡಿಯಾ ಎಂದು ವಿಷಯ ತಿಳಿದುಕೊಂಡು ಸ್ನಿಮಿತಕ್ಕೆ ಬಂದರು ಸರಸ್ವತೆ ಇಂಥ ಕಥೆಗಳು ಹತ್ತಾರು ನರಸಿಂಹಾಚಾರ್ಯರ ವಿನೋದ ಸಂಚಿಗಳಲ್ಲಿದ್ದವು ಅವರು ಈಗಿನ ಕಾಲದ ದೊಡ್ಡ ಮನುಷ್ಯರು ಸಂಗೀತ ಶತ್ರುಗಳು ಶಾರದಾ ವೈರಿಗಳು ಎಂದು ಪದೇ ಪದೇ ಹೇಳುತ್ತಿದ್ದರು ಸಂಗೀತದ ಸಭೆಗಳಲ್ಲಿ ಕುಳಿತ ದೊಡ್ಡ ಮನುಷ್ಯರು ಸಂಗೀತಕ್ಕೆ ಕಿವಿಗೊಡದೆ ಪಿಟಿ ಮಾತನಾಡುತ್ತಿರುವುದನ್ನು ಪಿಸುಗುಟ್ಟುವುದನ್ನು ನೋಡಿ ಬೇಸರದಿಂದ ಹಾಗನ್ನುತ್ತಿದ್ದರು ರಾ ನರಸಿಂಹಾಚಾರ್ಯರ ಮನೆಗೆ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಕುಳಿತರೆ ಕೊಠಡಿಯಲ್ಲಿ ಕತ್ತಲು ಬಿಡುವವರೆಗೆ ಹೊತ್ತಾ ಹೊತ್ತೆಷ್ಟಾಯಿತೆಂಬ ಚಿಂತೆಯೇ ಸುಳಿಯುತ್ತಿರಲಿಲ್ಲ ರಾಷ್ಟ್ರಕೂಟರಾಜನ ಸಾಹಸವನ್ನು ವರ್ಣಿಸುವರು ಹೊಯ್ಸಳರ ರಸಿಕತೆಯನ್ನು ಪ್ರಶಂಸಿಸುವರು ಗಂಗರಸರ ಪ್ರಜಾಭಿಮಾನವನ್ನು ಕುರಿತು ಹೇಳುವರು ಸಂಸ್ಕೃತ ಪಂಡಿತರ ಕಥೆಗಳನ್ನು ಹೇಳುವರು ಸಂಗೀತ ವಿದ್ವಾಂಸರು ಉಪಾಖ್ಯಾನಗಳನ್ನು ಕೇಳುವರು ಚಾಟು ಶ್ಲೋಕಗಳನ್ನು ಬಂಡಿಗಟ್ಟಳೆ ಹೇಳುವರು ಒಂದು ಜ್ಞಾಪಕಕ್ಕೆ ಬರುತ್ತದೆ ಕಾಲದಲ್ಲಿ ನರ್ತನ ಕಲಿಸುವವರು ತಾತಯ್ಯ ತೋಮ್ ಎಂದು ಹೇಳುತ್ತಿದ್ದರು ಈಗಿನ ಕಾಲದವರು ತಾತಯ್ಯ ತಾತಯ್ಯ ಎನ್ನುವರು ಅಷ್ಟು ದುರ್ಬಲತೆಗಿಳಿದಿದ್ದೇವೆ ನಾವು ಇದು ಒಂದು ಪದ್ಯದ ತಾತ್ಪರ್ಯ ಇನ್ನೊಂದು ಪದ್ಯ ಇದು ಶಿರಸೆ ಶಿರಸ್ತೆದಾರರನ್ನು ಕುರಿತದ್ದು ಮುಖ್ಯಸ್ೋ ಭಗವಾನ್ ಪ್ರಜೇಷ ಉರಸ್ತಾರೋ ಭಗವಾನ್ ರಮೇಶ್ವಾರೋ ಭಗವಾನ್ ನುಮೇ ಶಿರಸ್ತಾರೋಯಮದೃಷ್ಟಪೂರ್ವ ಇನ್ನೊಂದು ಚಾಮರೀವಾಮರೀ ಭಾಷಾ ಕ್ವಚಿದೇವನೇ ಪಾಮರೀ ಭಾಷಾ ಸೂಕರಿವ ಗೃಹೇ ಗೃಹೇ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 ನರಸಿಂಹಾಚಾರ್ಯರು ಸರಳ ಹೃದಯರು ಉದಾರಿಗಳು ಸದಾಚಾರಶೀಲರು ಮೇಲುಕೋಟೆಯಲ್ಲಿ ಉಭಯ ವೇದಾಂತ ಪ್ರವರ್ತನಾ ಸಭೆಯನ್ನು ಸ್ಥಾಪಿಸಿದವರಲ್ಲಿ ಅವರು ಒಬ್ಬರು ಬಹುಕಾಲ ಅವರ ಅದರ ಕಾರ್ಯದರ್ಶಿಯಾಗಿದ್ದಲ್ಲದೆ ವರ್ಷವರ್ಷವೂ ಸಭಾಕಾಲದಲ್ಲಿ ಮೇಲುಕೋಟೆಗೆ ಹೋಗಿ ಕೆಲವು ದಿನ ಅಲ್ಲಿ ತಂಗಿದ್ದು ಸಭಾ ಕಾರ್ಯಗಳನ್ನು ಖುದ್ದಾಗಿ ಮುತುವರ್ಜಿಯಿಂದ ಸಾಂಗಿಸುತ್ತಿದ್ದರು ಹಾಗೆಯೇ ಮಾರ್ಗಶಿರ ಮಾಸದಲ್ಲಿ ಆಂಡಾಳ್ ದೇವಿಯ ತಿರುಪ್ಪಾವ ಸ್ತೋತ್ರ ಪಾಠವನ್ನು ಮಲ್ಲೇಶ್ವರದ ಶ್ರೀ ಗೋಪಾಲಕೃಷ್ಣ ದೇವಾಲಯದಲ್ಲಿ ಪಾರಾಯಣ ಮಾಡಿಸುವ ಏರ್ಪಾಟನ್ನು ಬಹುಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದರು ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದ ಎಲ್ಲ ಉತ್ಸವಗಳಿಗೂ ಸಂತೋಷದಿಂದ ಬರುತ್ತಿದ್ದರು ಅವರಿಗೆ ರಾಫ್ ಬಹದ್ದೂರ್ ಪ್ರಶಸ್ತಿ ಬಂದಾಗ ಪರಿಷತ್ತು ಸಭೆ ನಡೆಸಿ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 ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರ ಸುಮಾರಿನಲ್ಲಿ ಶ್ರೀಮನ್ ಋಗರಾಜೇಂದ್ರ ಸ್ವಾಮಿಗಳ ಸವಾರಿ ಚಿತ್ತೈಸಿ ತೋಟದಪ್ಪನವರ ಸತ್ತದ ಆವರಣದಲ್ಲಿ ವಿಜಯ ಮಾಡಿತ್ತು ಸನ್ನಿಧಾನದಲ್ಲಿ ರಾ ನರಸಿಂಹಾಚಾರ್ಯರ ಉಪನ್ಯಾಸವನ್ನು ಏರ್ಪಡಿಸಿತ್ತು ವಿಷಯ ವೀರಶೈವ ವಾಗ್ಮಯ ಅದು ಬಹುದೊಡ್ಡ ಸಭೆ ಅದಕ್ಕಾಗಿ ಸೊಗಸಾದ ಚಪ್ಪರ ಹಾಕಿಸಿದ್ದರು ಆಚಾರ್ಯರು ಆ ಉಪನ್ಯಾಸದಲ್ಲಿ ಶಿವಶರಣರ ವಚನಗಳ ಹಿರಿಮೆಯನ್ನು ಕುರಿತು ಮಾತನಾಡಿದರು ಅದುವರೆಗೆ ಪ್ರಕಟವಾಗದೇ ಇದ್ದ ಅನೇಕ ಶಿವಶರಣರ ವಚನಗಳನ್ನು ರಾ ನರಸಿಂಹಾಚಾರ್ಯರು ಮೊತ್ತ ಉದಾಹರಿಸಿದರು ಅವರು ಹತ್ತಾರು ಶೈವ ಮಠಗಳಿಗೆ ಹೋಗಿ ಅಲ್ಲಿಯ ಮುಖ್ಯಸ್ಥರನ್ನು ಕಂಡು ಒಡಂಬಡಿಸಿ ಹಸ್ತ ಪ್ರತಿಯನ್ನು ಸಂಪಾದಿಸಿದ್ದರ ಕತೆಯನ್ನು ಆ ಕಾರ್ಯಕ್ರಮದಲ್ಲಿ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 ಆಚಾರ್ಯರು ಮುಂದುವರೆದು ಅವನ ಮಾತುಗಳನ್ನು ಕೇಳಿ ಮಲಾ ಮೂತ್ರ ಹೀಗೆ ಪ್ರಾರಂಭ ಮಾಡಿದೊಡನೆ ನನಗೂ ಹತ್ತಿರವಿದ್ದ ಕೆಲವರಿಗೂ ನಗು ಬಂದು ಬಂತು ಆಚಾರ್ಯರು ಅದನ್ನು ನೋಡಿ ಇನ್ನೂ ಕೇಳಿ ಎದೆ ಚುಚ್ಚುತ್ತದೆ ಎಂದು ಹೇಳಿ ಆ ವಚನದ ಮಿಕ್ಕ ಭಾಗವನ್ನು ಹೇಳಿದರು ಆ ವಚನ ದೇಹ ವಿಷಯದಲ್ಲಿ ಜುಗುಪ್ಸಿಯುಂಟು ಮಾಡಿ ವೈರಾಗ್ಯವನ್ನು ಹುಟ್ಟಿಸುವ ತಾತ ಉಳ್ಳದ್ದು. ಒಟ್ಟಿನ ಮೇಲೆ ಆ ಉಪನ್ಯಾಸವು ಶ್ಲಾಘನೆಗೆ ವಿಷಯವಾಯಿತು ಬಹು ಗಂಭೀರವಾದ ವಿಷಯವನ್ನು ಲಲಿತವಾದ ಶೈಲಿಯಲ್ಲಿ ಪ್ರತಿಪಾದಿಸಿದರು ಈಗ ನನಗೆ ಅನ್ನಿಸುತ್ತದೆ ಅದೇ ವೀರಶೈವ ಸಾಹಿತ್ಯದ ಸಾಂಪ್ರತ ವ್ಯಾಸಂಗಕ್ಕೆ ಪ್ರಥಮ ಪ್ರೇರಕವಾದದ್ದು ಎಂದು ಬಹುಭಾಷಾ ಪ್ರತಿಭೆ ರಾ ನರಸಿಂಹಾಚಾರ್ಯರು ಕನ್ನಡ ಸಂಸ್ಕೃತ ಇಂಗ್ಲಿಶುಗಳಲ್ಲಿ ಮಾತ್ರವೇ ಅಲ್ಲ ತಮಿಳಿನಲ್ಲಿ ಸಹ ಮಹಾಪಂಡಿತ ವರ್ಗಕ್ಕೆ ಸೇರಿದವರು ಅವರು ತೆಲುಗು ಸಾಹಿತ್ಯದಲ್ಲಿಯೂ ತುಂಬಾ ಪರಿಶ್ರಮ ಪಡೆದಿದ್ದರು ಪರಿಶ್ರಮ ಮಾಡಿದ್ದರು ಕನ್ನಡ ತಮಿಳು ತೆಲುಗುಗಳು ಒಂದೇ ಬುಡಕಟ್ಟಿಗೆ ಸೇರಿದ ಭಾಷೆಗಳು ಸೋದರಿ ಪ್ರಾಯಗಳು ಆದದ್ದರಿಂದ ಕನ್ನಡವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕೆನ್ನುವರು ತಮಿಳು ತೆಲುಗುಗಳನ್ನು ಅವಶ್ಯವಾಗಿ ಕಲಿಯಬೇಕೆನ್ನುತ್ತಿದ್ದವರಲ್ಲಿ ಅವರು ಒಬ್ಬರು ತುಳು ಮಲಯಾಳ ಭಾಷೆಗಳ ಪರಿಚಯವೂ ಅವರಿಗಿತ್ತು ಅವರಲ್ಲಿ ಭಾಷಾ ಪಾಂಡಿತ್ಯ ತುಂಬಿದ್ದದ್ದರಿಂದ ಅವರ ಲೇಖನವು ಪಾಂಡಿತ್ಯ ಪ್ರದರ್ಶನಕ್ಕೆ ಪ್ರಾಂಡಿತ್ಯ ಪ್ರದರ್ಶಕವಾದದ್ದೆಂದು ಯಾರೂ ಭಾವಿಸತಕ್ಕದ್ದಲ್ಲ ಅವರ ನಗೆಗಳಲು ಕಥೆಯನ್ನು ಓದಿದವರು ಹಾಗೆ ಭಾವಿಸಲಾರರು ಅದು ಜರಸಾಮಾನ್ಯದ ಬಳಕೆಯ ಮಾತಿನಲ್ಲಿದೆ ಅದು ಗಾಂಪರಡೆಯರ ಕತೆ ಇದನ್ನೇ ಪರಮಾನಂದಯ್ಯನ ಶಿಷ್ಯರ ಕತೆ ಎಂದು ಕರೆಯುವುದು ಉಂಟು ಅತಿಪಾಂಡಿತ್ಯ ಈ ಉದ್ದೇಶಕ್ಕೆ ಹೊಂದೀತೆ ನರಸಿಂಹಾಚಾರ್ಯರಲ್ಲಿ ಪಾಂಡಿತ್ಯ ಎಷ್ಟು ಪರಿಪೂರ್ಣವಾಗಿತ್ತೋ ಔಚಿತ್ಯ ಪರಿಜ್ಞಾನವೂ ಅಷ್ಟು ಸಹಜವಾಗಿತ್ತು ಸಾಮಾನ್ಯವಾದ ಮಾತುಕತೆಯಲ್ಲಿಯೂ ಮಿತ್ರ ಸಂಭಾಷಣೆಯಲ್ಲಿಯೂ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 ರಾ ನರಸಿಂಹಾಚಾರ್ಯರು ಸ್ನೇಹಶೀಲರು ಅವರ ಸಂಬಂಧಿರೋ ಆಳ್ವಾರಯ್ಯಂಗಾರ್ಯರಲ್ಲಿ ತುಂಬಾ ಅಭಿಮಾನ ಅವರಿಬ್ಬರು ಸಾಮಾನ್ಯವಾಗಿ ಜೊತೆ ಜೊತೆಯಲ್ಲಿಯೇ ಇರುತ್ತಿದ್ದರು ಅವರ ಇನ್ನೊಬ್ಬ ಮಿತ್ರರು ಗಣಿತಶಾಸ್ತ್ರದ ಪ್ರೊಫೆಸರ್ ಎನ್ ಟಿ ನಾರಾಯಣಯ್ಯಂಗಾರ್ಯರು ಅವರಿಬ್ಬರು ಉಭಯ ವೇದಾಂತ ಪ್ರವರ್ತನಾ ಸಭೆಯ ಕಾರ್ಯಕರ್ ಕಾರ್ಯಗಳಲ್ಲಿ ಭಾಗಸ್ಥರು ಮತ್ತೊಬ್ಬ ಅತಿ ಪ್ರಿಯರಾದ ಮಿತ್ರರು ಜಾ ವಾಸುದೇವಯ್ಯನವರು ಸಭೆ ಸಮ ಸಮಾರಂಭಗಳಿಗೆ ನರಸಿಂಹಾಚಾರ್ಯರು ವಾಸುದೇವಯ್ಯನವರು ಒಟ್ಟಿಗೆ ಬರುತ್ತಿದ್ದರು